ಹರಿಕಥಾಮೃತ ಸಾರ ಗುರುಗಳ ಪೇಳುವೆ ಪರಮ ಭಗವದ್ ನಾದರದಿ ಕೇಳುವುದು ಆದರದಿ ಕೇಳುವುದು ಭಗವಂತ ಸರ್ವತ್ರ ವ್ಯಾಪ್ತ ಆ ವ್ಯಾಪ್ತತ್ವದ ಚಿಂತನೆಯು ಕೂಡ ಮೋಕ್ಷಕ್ಕೆ ಸಾಧನವಾಗಿರ್ತಕ್ಕಂಥದ್ದು ಅವಶ್ಯವಾಗಿ ಚಿಂತನೆ ಮಾಡಲೇಬೇಕು ಅನ್ನೋದನ್ನು ತಿಳಿಸ್ತಾ ಸರ್ವತ್ರ ಹೇಗೆ ವ್ಯಾಪ್ತನಾಗಿದಾನೆ ಅಂತವನನ್ನು ಗುರ್ಸೋದು ಹೇಗೆ ಅನ್ನೋದನ್ನು ನಿಲ್ಲಿ ತಿಳಿಸ್ತಾರೆ ಎಲ್ಲಿ ಕೇಳಿದರಲ್ಲಿ ನೋಡಿದರಲ್ಲಿ ಬೇಡಿದರಲ್ಲಿ ನೀಡಿದರಲ್ಲಿ ಓಡಿದರಲ್ಲಿ ಆಡಿದರಲ್ಲಿ ಇರುತ್ತೀಯನೋ ಬಲ್ಲಿದರಿಗತಿ ಬಲ್ಲಿದರೂ ಸರಿ ಇಲ್ಲ ಇವಾಗ ಬಲ್ಲಿ ನೋಡಲು ಖುಲ್ಲ ಮಾನವರಲ್ಲ ಅಪ್ರತಿಮಲ್ಲ ಜಗಕ್ಕೆಲ್ಲ ಎಲ್ಲಿ ಕೇಳಿದರೂ ಇರ್ತಾನೆ ಎಲ್ಲಿ ಆಡಿದರೂ ಇರ್ತಾನೆ ಎಲ್ಲಿ ನೋಡಿದರೂ ಇರ್ತಾನೆ ಅಪ್ರತಿಮಲ್ಲ ಎಲ್ಲೇ ಬ್ರಹ್ಮಾಂಡದಲ್ಲಿ ಎಲ್ಲೇ ನೋಡಿದ್ರೂ ಪರಮಾತ್ಮನಿಗೆ ಸಮರೂ ಇಲ್ಲ ಅಧಿಕರೂ ಇಲ್ಲ ಅವನೇ ಸರ್ವೋತ್ತಮ ದುಷ್ಟ ಮಾನವರನ್ನು ಕುಲ್ಲ ಮಾನವರನ್ನು ಅವನು ಯಾವತ್ತೂ ಕೂಡ ಒಪ್ಪಲ್ಲ ಅಂತ ತಿಳಿಸ್ತಾರೆ ಎಲ್ಲಿ ಕೇಳಿದರಲ್ಲಿ ಇರುತ್ತಿಹನೋ ಎಲ್ಲಿ ಕೇಳಿದರಲ್ಲಿ ಅಂದರೆ ಎಲ್ಲಿ ಹರಿಕಥಾಶ್ರವಣ ನಡೆಯುತ್ತೋ ಅಲ್ಲಿ ಪರಮಾತ್ಮ ವಿಶೇಷವಾಗಿ ಸನ್ನಿಹಿತನಾಗಿರ್ತಾನೆ ಇದ್ದು ಶ್ರೋತೃ ವಕ್ತೃ ಮತ್ತು ಪೃಚ್ಛಕ ಮೂರೂ ವರ್ಗವನ್ನು ಕೂಡ ವಿಶೇಷವಾಗಿ ಅನುಗ್ರಹಿಸ್ತಾನೆ ಪರಮಾತ್ಮ ಎಲ್ಲಿ ಸತ್ಕಥಾಶ್ರವಣ ನಡೀತಾನೋ ಅಲ್ಲಿ ಇರ್ತಾನೆ ಅನ್ನೋದಕ್ಕೆ ದುಷ್ಟಾಂತ ಬೇಕು ಅಂತಂದರೆ ಜನಕ ಒಂದು ಭಾಗವತ ಜ್ಞಾನಸತ್ರವನ್ನು ಏರ್ಪಾಟ್ ಮಾಡಿರ್ತಾನೆ ಸನತ್ಕುಮಾರರು ಭಾಗವತ ಶ್ರವಣವನ್ನು ಮಾಡಿಸ್ತಾ ಇರ್ತಾರೆ ಪ್ರವಚನವನ್ನು ಮಾಡ್ತಾಯಿರ್ತಾರೆ ಭಕ್ತಿಯಿಂದ ಜನಕ ಮಹಾರಾಜ ಪ್ರೇಕ್ಷಕರು ಎಲ್ಲ ಶ್ರೋತೃಗಳು ಕೇಳ್ತಾಯಿರ್ತಾರೆ ಆಗ ಭಗವಂತನಿಗೆ ಭಕ್ತಿಯ ಧಾರಡ್ಯತೆಯನ್ನು ಅಲ್ಲಿರ್ತಕ್ಕಂಥ ಶ್ರೋತೃವರ್ಗದಲ್ಲಿ ಪರೀಕ್ಷೆ ಮಾಡಬೇಕು ಅಂತ ಅಪೇಕ್ಷೆಯಾಗಿ ಆ ಭವ್ಯವಾಗಿರ್ತಕ್ಕಂಥ ಸಭಾ ಮಂಟಪ ಏನಿದೆ ಭಾಗವತ ಶ್ರವಣಕ್ಕಾಗಿ ಏರ್ಪಾಟ್ ಮಾಡಿರ್ತಕ್ಕಂಥ ಜ್ಞಾನಸತ್ರಕ್ಕಾಗಿ ವ್ಯವಸ್ಥೆ ಮಾಡಿರ್ತಕ್ಕಂಥ ಭವ್ಯವಾಗಿರ್ತಕ್ಕಂಥ ಮಂಟಪ ಭಕ್ತೃಗಳಿಗೆ ಶ್ರೋತೃಗಳಿಗೆ ಎಲ್ಲ ಕೂಡಲಿಕ್ಕೆ ವ್ಯವಸ್ಥೆ ಮಾಡಿರ್ತಕ್ಕಂಥದ್ದು ಆ ಚಪ್ಪರಕ್ಕೆ ಅಗ್ನಿ ಸ್ಪರ್ಶನವನ್ನು ಮಾಡಿಸ್ತಾನೆ ಭಗವಂತ ಆ ಸಂದರ್ಭದಲ್ಲಿ ಅಗ್ನಿಯನ್ನು ನೋಡಿ ಎಲ್ಲರೂ ಚಪ್ಪರ ಬೆಂಕಿಯಿಂದ ಉರಿತಾಯಿದೆ ಅಂತ ತಮ್ಮನ್ನು ತಾವೇ ರಕ್ಷಣೆ ಮಾಡ್ಕೋತೀವಿ ಅಂತ ಭ್ರಮೆಯಲ್ಲಿ ದಿಕ್ಕಾಪಾಲಾಗಿ ಓಡಿ ಹೋಗ್ತಾರೆ ಭಕ್ತಿಯಿಂದ ಶ್ರವಣ ಮಾಡತಕ್ಕಂಥ ಜನ ಜನಕರಾಜ ಮತ್ತು ಶ್ರವಣ ಮಾಡಿಸ್ತಕ್ಕಂಥ ಅಥವಾ ಉಪದೇಶ ಮಾಡತಕ್ಕಂಥ ಸನತ್ ಕುಮಾರರು ಮಾತ್ರ ಕಿಂಚಿತ್ತೂ ಆ ಸ್ಥಾನದಿಂದ ಅಗಲದೆ ನಿಶ್ಚೇಷ್ಟರಾಗಿ ಅವರು ಪ್ರೋಚನವನ್ನು ಮಾಡ್ತಿದ್ದರು ಇವರು ಭಕ್ತಿಯಿಂದ ಅದನ್ನು ಅಲಸ್ತಿದ್ದ ಉಳಿದವರೆಲ್ಲ ನೋಡ್ತಾರೆ ಚಪ್ಪರ ಎಲ್ಲ ದಗದಗಿಸಿ ಉರಿಯಿತು ಉಳಿದು ಒಂದೊಂದು ಕಡೆಯಿಂದನೇ ಕಳಚಿ ಬಿತ್ತು ದಿಕ್ಕಾಪಾಲಾಗಿ ಎಲ್ಲ ಓಡ್ ಆ ಸುತ್ತ ಚಪ್ಪರ ಎಲ್ಲ ಉರಿದು ಸ್ತಬ್ಧವಾಗಿ ನಿಂತ ಮೇಲೆ ಬಂದು ನೋಡ್ತಾರೆ ಕುಳಿತಿರ್ತಕ್ಕಂಥ ಜನಕ ಮಹಾರಾಜನಿಗೂ ಏನಾಗಿಲ್ಲ ಶ್ರವಣಕ್ಕೆ ಕುತೂನು ಪ್ರವಚನ ಮಾಡಿರ್ತಕ್ಕಂಥ ಸನತ್ ಕುಮಾರರಿಗೂ ಆಗಿಲ್ಲ ಅಂದರೆ ಭಕ್ತಿಯಿಂದ ಶ್ರವಣ ಇತ್ಯಾದಿಗಳು ಎಲ್ಲಿ ನಡೆಯುತ್ತೋ ಅಲ್ಲಿ ಭಗವಂತನ ವಿಶೇಷ ಸನ್ನಿಧಾನ ಇರುತ್ತೆ ಅನ್ನೋದಕ್ಕೆ ದೃಷ್ಟಾಂತ ಅದಕ್ಕೆ ಶಾಸ್ತ್ರ ಹೇಳ್ತಾ ಇದೆ ಸಂಕೋಚ ಸರ್ವ ಕರ್ಮಾಣಿ ಶ್ರವಣಾದಿ ಸಮಾಚರೇತ್ ಬೇರೆ ಕರ್ಮಗಳನ್ನು ಸಂಕೋಚ ಮಾಡಿ ಆದರೂ ಶಾಸ್ತ್ರ ಶ್ರವಣವನ್ನು ಮಾಡಲೇಬೇಕು ಇದು ಕಂಪಲ್ಸರಿ ಆಪ್ಷನಲ್ಲ ಅನ್ನೋದನ್ನು ತಿಳಿಸ್ತಾರೆ ಹಾಗೆ ಭಗವಂತ ಎಲ್ಲಿ ಕೇಳಿದರಲ್ಲಿ ಇರುತೀಯನೋ ಎಲ್ಲಿ ನೋಡಿದಾರಲ್ಲಿ ಇರುತ್ತಿಹನೋ ಅಂತ ಚತುರ್ಮುಖ ಬ್ರಹ್ಮನಿಂದ ಹಿಡಿದು ತೃಣಜೀವರ ತನಕ ಎಲ್ಲ ಚೇತನರಲ್ಲೂ ಜಡದಲ್ಲೂ ಕೂಡ ಪರಮಾತ್ಮ ವ್ಯಾಪ್ತನಾಗಿದ್ದಾನೆ ಚೇತನರಲ್ಲಿ ಬಿಂಬರೂಪನಾಗಿ ವ್ಯಾಪ್ತಿ ಜಡದಲ್ಲಿ ಅಣುರೇಣು ತೃಣ ಕಾಷ್ಟ ಪರಿಪೂರ್ಣನವಾಗಿ ವ್ಯಾಪ್ತಿ ಭಗವಂತನ ಪ್ರೀತಿಗಾಗಿ ಪರಸ್ಪರ ಜೀವರಿಗೆ ಉಪಕಾರ ಇತ್ಯಾದಿಯನ್ನು ಮಾಡಲೇಬೇಕು ದಯೆ ತೋರಬೇಕು ಅಂತ ಪ್ರಹ್ಲಾದರಾಜರು ಭಾಗವತದಲ್ಲಿ ಸಂದೇಶವನ್ನು ಕೊಡ್ತಾರೆ ಹಾಗೆ ಎಲ್ಲಿ ನೋಡಿದರೂ ಕೂಡ ಭಗವಂತ ಇರ್ತಾನೆ ಪರಾವರೇಶು ಭೂತೇಶು ಬ್ರಹ್ಮಾಂತ ಸ್ಥಾವರಾದೀಶು ಅಂತ ಜಡ ಚೇತನ ಸರ್ವತ್ರ ಭಗವಂತ ಇರ್ತಾನೆ ಭಗವಂತ ಇಲ್ಲದೆ ಇರ್ತಕ್ಕಂಥ ಸ್ಥಳ ಇಲ್ಲ ಅದನ್ನೇ ದಾಸರು ಹೇಳ್ತಾರೆ ಎಲ್ಲಿ ನೋಡಿದರಲ್ಲಿ ಇರುತ್ತೀನೋ ಅಂತ ಜಗತ್ತಿನಲ್ಲಿ ಎಲ್ಲ ಬೇಕಾದರೂ ನೋಡ್ರಿ ಭಗವಂತ ಇದ್ದೇ ಇರ್ತಾನೆ ಹೊತ್ತೋ ನಿಲ್ಲದೇ ಇರ್ತಕ್ಕಂಥ ಸ್ಥಳ ಅನ್ನೋದು ಇಡೀ ಬ್ರಹ್ಮಾಂಡದಲ್ಲೇ ಎಲ್ಲೂ ಇಲ್ಲ ಎಲ್ಲಿ ಬೇಡಿದರ ಅಲ್ಲಿ ಇರುತ್ತಿ ಅಂತ ದ್ರೌಪದಿ ದೇವಿ ಹಸ್ತಿನಾವತಿಯಲ್ಲಿ ಜೂಜಿನ ಸಭೆಯಲ್ಲಿ ನಿಂತು ಆ ದುಶಾಸನ ಮಾಡುವಂತ ಪ್ರಸಂಗದಲ್ಲಿ ಹಾ ಕೃಷ್ಣ ದ್ವಾರಕಾವಾಸಿನಂತ ಕೂಗಿದರೆ ದ್ವಾರಕೆಯಲ್ಲಿರ್ತಕ್ಕಂಥ ಭಗವಂತ ಅಲ್ಲಿ ಅದೃಶ್ಯನಾಗಿ ಅಲ್ಲೇ ಅಕ್ಷಯಾಂಬರ ವಸ್ತ್ರವನ್ನು ನೀಡಿದ ಅಂದ್ರೆ ಅರ್ಥ ಏನು ಎಲ್ಲಿ ಬೇಡಿದರ ಅಲ್ಲಿ ಇರುತ್ತೀಯನೋ ಅದೃಶ್ಯನಾಗಿ ಇರ್ತಾನೆ ರಕ್ಷತಿತ್ಯೇವ ವಿಶ್ವಾಸ ಅವನೇ ನಮ್ಮನ್ನು ರಕ್ಷಣೆ ಮಾಡ್ತಾನೆ ಚಿಂತನೆಯನ್ನು ಮಾಡಿದ್ರೆ ಪರಮಾತ್ಮ ರಕ್ಷಣೆಯನ್ನು ಮಾಡ್ತಾನೆ ಸಂಶಯಾತ್ಮ ವಿನಶ್ಯತಿ ಅಂತ ಸಂಶಯ ರಕ್ಷಣೆ ಆಗೋಲ್ಲ ಅದಕ್ಕೆ ದಾಸರು ಹೇಳ್ತಾನೆ ಎಲ್ಲಿರುವ ನೋ ರಂಗ ಎಂಬ ಸಂಶಯ ಬೇಡ ಎಲ್ಲಿ ಭಕ್ತರು ಕರೆದರ ಅಲ್ಲೇ ಬಂದದಗುವನು ಅಂತ ನಾವು ಎಲ್ಲಿ ಕರೆದರೂ ಕೂಡ ಭಗವಂತ ಬಂದು ನಮಗೆ ಅಲ್ಲೇ ರಕ್ಷಣೆಯನ್ನು ಮಾಡ್ತಾನೆ ವಿಶ್ವಾಸ ಫಲದಾಯಕ ವಿಶ್ವಾಸ ಮಾಡಿದ್ರೆ ಮೋಕ್ಷಾನೋ ಉತ್ಕೃಷ್ಟವಾಗಿರ್ತಕ್ಕಂಥ ಫಲವನ್ನೇ ಕೊಡ್ತಾನೆ ನ ಹಂಬಸಾಮಿ ವೈಕುಂಠೆ ನ ಯೋಗಿ ನ ರವ ಮದ್ಭಕ್ತ ಯತ್ರ ಗಾಯಂತಿ ತತ್ರ ಅಂತ ಶ್ರೀಕೃಷ್ಣ ಪರಮಾತ್ಮ ನಾರದರಿಗೆ ಹೇಳ್ತಾನೆ ನನ್ನ ಭಕ್ತರು ಎಲ್ಲಿ ಸ್ತೋತ್ರ ಮಾಡ್ತಾರೋ ಎಲ್ಲಿ ಬೇಡತಾರೋ ಅಲ್ಲಿ ನನ್ನ ಸನ್ನಿಧಾನ ವಿಶೇಷವಾಗಿ ಇರುತ್ತೆ ಇದ್ದು ಅವರಿಗೆ ಅದೃಶ್ಯನಾಗಿ ಅವರಿಗೆ ಅನುಗ್ರಹವನ್ನು ಮಾಡ್ತೀನಿ ನಾನು ಅಂತ ಪರಮಾತ್ಮನ ಸಂಕಲ್ಪ ಅದನ್ನು ಸಂಗ್ರಹ ಮಾಡಿ ಎಲ್ಲಿ ಬೇಡಿದರಲ್ಲಿ ಇರುತ್ತೀ ಎಲ್ಲಿ ನೀಡಿದರಲ್ಲಿ ಇರುತ್ತಿ ಅನ್ನದಾನ ಗೋದಾನ ಭೂದಾನ ಹಿರಣ್ಯದಾನ ಇತ್ಯಾದಿ ಎಲ್ಲ ಜ್ಞಾನದಾನ ಇತ್ಯಾದಿ ಎಲ್ಲ ಎಲ್ಲ ನಡೀತಾ ಇರ್ತೀಯೋ ಅಲ್ಲಿ ಭಗವಂತ ವಿಶೇಷವಾಗಿ ಸನ್ನಿಹಿತನಾಗಿರ್ತಾನೆ ಅದಕ್ಕೆ ಉಪನಿಷತ್ತು ಹೇಳುತ್ತೆ ಶ್ರದ್ಧೆಯ ದೇಯಂ ಅಂತ ಅಶ್ರದ್ಧಯ ಅಂದರೆ ಶ್ರದ್ಧೆ ಇಲ್ಲದೆ ದಾನ ಮಾಡುವಂತಲ್ಲ ಅನಾಮಕ ಪರಮಾತ್ಮ ಇರ್ತಾನೆ ಸರ್ವಶಬ್ದ ವಾಚ್ಯತ್ವನಾಗಿರ್ತಕ್ಕಂಥವನು ಆದ್ದರಿಂದ ಶ್ರದ್ಧೆಯ ದೇಯಂ ಶ್ರದ್ಧೆ ಇದ್ದರೂ ಶ್ರದ್ಧೆ ಇಲ್ಲದೇ ಅಲ್ಲಿ ಅಂತರ್ಯಾಮಿ ಭಗವಂತ ಇದ್ದಾನೆ ಅವನಿಗೆ ದಾನ ಮಾಡ್ತೀನಿ ಅಂತ ಚಿಂತನೆಂದ ಧನಾದಿಗಳನ್ನು ಮಾಡು ಅಂತ ತಿಳಿಸಿ ಎಲ್ಲಿ ನೀಡಿದರ ಅಲ್ಲಿ ಇರುತ್ತಿಹನು ಎಲ್ಲಿ ಓಡಿದರಲ್ಲಿ ಇರುತ್ತಿಹನು ಸಂಸಾರದಲ್ಲಿ ವಿರಕ್ತಿಯನ್ನು ಹೊಂದಿ ವೈರಾಗ್ಯವನ್ನು ತಾಳಿ ನಮ್ಮನ್ನು ಭಗವಂತ ಕರೀತಾನೆ ಸಮಯಾತ ಸಮಯಾತ ಏ ಮೋಕ್ಷ ಪದೇಚ್ಛವಾಹ ಅಂಥೇಳಿ ಮೋಕ್ಷ ಬೇಕಾದವರು ಬನ್ನಿ ಬನ್ನಿ ಅಂತ ಕೂಗಿ ಕರಿಬೇಕಾರೆ ಎಲ್ಲಿ ಓಡಿದರಲ್ಲಿ ಸಂಸಾರದಲ್ಲಿ ವಿರಕ್ತಿ ಹೊಂದು ಪರಮಾತ್ಮ ಕರಿತಾನೆ ಅಂತ ಹೊರಟ್ರೆ ಅಲ್ಲಿ ಭಗವಂತ ಇದ್ದು ನಮಗೆ ಅನುಗ್ರಹವನ್ನ ಮಾಡ್ತಾನೆ ಮೋಕ್ಷವನ್ನೇ ಕೊಡ್ತಾನೆ ಆ ಭಗವಂತನ ಬಳಿಗೆ ನಾವು ವಿಷಯ ವೈರಾಗ್ಯ ಜ್ಞಾನಭಕ್ತಿ ಸಹಿತವಾಗಿ ಓಡಬೇಕಷ್ಟೆ ಇದರಲ್ಲಿ ಸಂಶಯವನ್ನು ಮಾಡಬಾರ್ದು ಆಗ ಭಗವಂತ ತನ್ನ ಬಿಂಬರೂಪಿ ದರ್ಶನವನ್ನು ಕೊಟ್ಟು ಅನುಗ್ರಹ ಮಾಡ್ತಾನೆ ಇಂಥ ಅತಿ ದುರ್ಲಭವಾಗಿರ್ತಕ್ಕಂಥ ನಶ್ವರವಾಗಿರ್ತಕ್ಕಂಥ ಮನುಷ್ಯ ಜನ್ಮ ಬಂದಾಗ ಮೋಕ್ಷ ಸಾಧನೆಗೆ ಬೇಕಾಗಿರ್ತಕ್ಕಂಥ ಉಪಯೋಗ ಕರ್ಮಗಳನ್ನು ಮಾಡಿಕೊಂಡ್ರೆ ಆತ್ಮೋದ್ಧಾರ ಆಗುತ್ತೆ ಅದನ್ನು ಮಾಡದೇ ಇದ್ದರೆ ಅನರ್ಥನೇ ಆಗ್ತಾ ಇದೆ ನರಕ ಅಂದನ್ ತಮಸ್ಸನ್ನು ಹೊಂದುವಂತಹ ದುರ್ಗತಿ ಬರ್ತಾ ಇದೆ ಅಂತ ಉಪನಿಷತ್ ನಮಗೆ ಎಚ್ಚರವನ್ನು ಕೊಡ್ತಾಯಿದೆ ಈ ಮನುಷ್ಯ ಜನ್ಮ ಅನ್ನೋದು ತತ್ರಾಪಿ ಜನ್ಮ ಶತಕೋಟಿ ಶಮಾನವತ್ಪಂ ಅಂತ ಎಂಬತ್ನಾಲ್ಕು ಲಕ್ಷ ಯೋನಿಗಳಲ್ಲಿ ಅತ್ಯಂತ ದುರ್ಲಭವಾಗಿರ್ತಕ್ಕಂಥ ನಶ್ವರವಾಗಿರ್ತಕ್ಕಂಥ ಮನುಷ್ಯ ಜನ್ಮ ನಾವು ಬಯಸಿದಂತೆ ಬಂದಿಲ್ಲ ನಾವು ಬಯಸಿದಷ್ಟು ದಿನವೂ ಇರೋದಿಲ್ಲ ನಾವು ಎಲ್ಲಿ ಹುಟ್ಟಬೇಕು ಅಂತ ಅಪೇಕ್ಷೆ ಮಾಡ್ತೀವೋ ಯಾರ ಮನೆಯಲ್ಲಿ ಅಂತ ಅದು ಕೂಡ ನಮ್ಮಿಂದ ಸಾಧ್ಯ ಇಲ್ಲ ಹಾಗಾಗಿ ಎಲ್ಲವನ್ನು ಕೂಡ ವ್ಯವಸ್ಥೆ ಮಾಡ್ತಕ್ಕಂಥವನು ಭಗವಂತನು ನಾವು ಅವನ ಕಡೆಗೆ ಓಡಿದರೆ ಜ್ಞಾನಭಕ್ತಿ ಸಹಿತವಾಗಿ ವಿಷಯ ವೈರಾಗ್ಯವನ್ನು ಹೊಂದಿ ಅವನ ಕಡೆಗೆ ನಾವು ಓಡಿದ್ರೆ ಅಲ್ಲಿ ಇರುತ್ತೀಯನೋ ಭಗವಂತ ಅಲ್ಲೇ ಇರ್ತಾನೆ ನಮಗೆ ಆಶ್ರಯವನ್ನು ಕೊಟ್ಟು ಉದ್ಧಾರ ಮಾಡ್ತಾನೆ ಎಲ್ಲಿ ಆಡಿದರಲ್ಲಿ ಇರುತ್ತೀಯನೋ ಎಲ್ಲಿ ನಾವು ಭಗವತ್ ವಿಷಯಕವಾಗಿರ್ತಕ್ಕಂಥ ಮಾತನ್ನೇ ಆಡ್ತೀವಿ ಅಲ್ಲಿ ಭಗವಂತನ ವಿಶೇಷ ಸನ್ನಿಧಾನ ಇರುತ್ತೆ ಅಂತ ಅದಕ್ಕೆ ಸತ್ಯಾಸ್ತ್ರ ವಿನೋದೇನ ಯಾವಾಗಲೂ ಹಾಸ್ಯ ಮಾಡಬೇಕಾದರೂ ಹಾಸ್ಯದಲ್ಲೊಮ್ಮೆ ಕೃಷ್ಣಾಯನ ಬಾರದೆ ಆ ರೀತಿಯಾಗಿ ಹಾಸ್ಯದ ಪ್ರಸಂಗ ಮಾತಾಡಿದ್ರೂ ಕೂಡ ಅದು ಭಗವಂತನ ಸ್ಮರಣೆಯಲ್ಲಿ ಪರ್ಯವಸಾನ ಆಗುವಂಥ ಮಾತನ್ನೇ ಆಡಬೇಕು ಅಂತ ಹೀಗೆ ಎಲ್ಲಿ ಆಡಿದಾರು ಅಲ್ಲಿ ಇರುತ್ತಿ ಎಲ್ಲಿ ಏನೇ ಮಾತಾಡಿದರೂ ಕೂಡ ಸರ್ವ ಮಾತುಗಳೆಲ್ಲ ಮಂತ್ರವೂ ಸರ್ವ ಕೆಲಸಗಳೆಲ್ಲ ಪೂಜೆಯೂ ಆಗುವಂತೆ ಆಗಬೇಕು ಇದು ಯಾರಿಂದ ಸಾಧ್ಯ ಅಂದರೆ ಸರ್ವ ವಿಮಲ ಮೂರ್ತಿ ಧ್ಯಾನ ಉಳ್ಳವಗೆ ಸಾಧ್ಯ ಇದನ್ನು ಅಭ್ಯಾಸ ಏನ ತಗೊಂತೆಯೇಯ ಅಂತ ಹೇಳಿದಂಗೆ ನಿರಂತರ ಅಭ್ಯಾಸ ಮಾಡಿದರೆ ಎಲ್ಲ ವಿಷಯದಲ್ಲೂ ಕೂಡ ಪರಮಾತ್ಮನ ಸ್ಮರಣೆ ಅನ್ನೋದು ಬರತ್ತೆ ಅಂತ ಬಲ್ಲಿದರಿಗೆ ಅತಿ ಬಲ್ಲಿದನೋ ಸರ್ವಜ್ಞರಿಗೂ ಸರ್ವಜ್ಞನಾಗಿರ್ತಕ್ಕಂಥ ಪರಮಾತ್ಮ ಚತುರ್ಮುಖ ಬ್ರಹ್ಮನಿಗೂ ವೇದ ವೇದ ಮೊದಲಾಗಿರ್ತಕ್ಕಂಥ ಉಪದೇಶ ಮಾಡಿರ್ತಕ್ಕಂಥವನು ಪರಮಾತ್ಮ ಗುರುರ್ ಗುರುಣಾಂ ಪ್ರಭವ ಶಾಸ್ತ್ರಾಂ ಪಾಧರಾಯಣ ಅಂತ ಇಂತಹ ಪರಮಾತ್ಮ ಜೀವರ ಅನಾದಿ ಯೋಗ್ಯತೆ ಕರ್ಮಗಳನ್ನು ತಿಳಿತಕ್ಕಂಥವನು ಸರ್ವಜ್ಞ ಅದರಂತೆ ಆಯಾ ಜೀವರಿಂದ ಆಯಾ ಗತಿಯನ್ನು ಹೊಂದಲಿಕ್ಕೆ ಬೇಕಾಗಿರ್ತಕ್ಕಂಥ ಸಾಧನೆಯನ್ನು ಫಲವನ್ನು ಕೊಡ್ತಕ್ಕಂಥವನು ಸರ್ವಶಕ್ತ ಸರ್ವ ಸಮರ್ಥನಾಗಿರ್ತಕ್ಕಂಥವನು ಅದಕ್ಕೆ ಬಲ್ಲಿದರಿಗೆ ಅತಿ ಬಲ್ಲಿದನು ಬಲ್ಲಿದ ಅಂದರೆ ಜ್ಞಾನಿ ತಿಳಿದವನು ಅಂತ ಬಲ್ಲಿದರು ಅಂತ ಯಾರನ್ನ ಬ್ರಹ್ಮದೇವರು ವಾಯುದೇವ್ರನ್ನ ಇತ್ಯಾದಿ ಎಲ್ಲರನ್ನೂ ಕರೆದ್ರೆ ಅವರಿಗಿಂತ ಬಲ್ಲಿದನಾಗಿರ್ತಕ್ಕಂಥವನು ಅಂತಹ ಚತುರ್ಮುಖ ಬ್ರಹ್ಮದೇವರು ವಾಯುದೇವರಿಗೆ ನೇರವಾಗಿ ಉಪದೇಶ ಮಾಡಿರ್ತಕ್ಕಂಥ ಪರಮ ಬಲ್ಲಿದ ಪರಮ ಅಂತ ಆದರೆ ಸರ್ವೋತ್ತಮನಾಗಿರ್ತಕ್ಕಂಥ ಪರಮಾತ್ಮ ಉಳಿದವರಿಗೆ ಆ ಶಕ್ತಿ ಅನ್ನೋದಿಲ್ಲ ಸರ್ವಶಕ್ತ ಸರ್ವ ಪ್ರೇರಕ ಸರ್ವನಿಯಾಮಕ ಸರ್ವತ್ರ ವ್ಯಾಪ್ತ ಸರ್ವಜ್ಞ ಎಲ್ಲವೂ ಒನೇ ಇಂತಹ ಪರಮಾತ್ಮನನ್ನು ಮೋಕ್ಷಕ್ಕಾಗಿ ಅಪೇಕ್ಷೆ ಮಾಡಲೇಬೇಕು ಬೇರೆ ಬೇರೆ ದೇವತೆಗಳು ಧನ ಸಂಪತ್ತನ್ನು ಆರೋಗ್ಯವನ್ನು ಇತ್ಯಾದಿ ಎಲ್ಲವನ್ನು ಕೊಡಬಲ್ಲರು ಆದರೆ ಮೋಕ್ಷವನ್ನು ಬೇಕು ಅಂತಾದರೆ ಪರಮಾತ್ಮನನ್ನೇ ಮೊರೆ ಹೋಗಬೇಕು ಅಂತ ದೇವತೆಗಳು ಮುಚುಗುಂದ ಮಹಾರಾಜನಿಗೆ ಹೇಳ್ತಾರೆ ಭಾಗವತ ಅದನ್ನು ತಿಳಿಸತ್ತೆ ನಮ್ಮಲ್ಲಿ ಬೇರೆ ಏನು ಬೇಕಾದರೂ ಕೇಳು ಮುಚ್ಕುಂದ ಮಹಾರಾಜ ಮೋಕ್ಷವನ್ನು ಮಾತ್ರ ನಮಗೆ ಕೇಳಕ್ಕೆ ಬೇಡ ಯಾಕಂದರೆ ನಾವು ಅಸಾಮರ್ಥ್ಯ ಇರೋದನ್ನು ಕೊಡಲಿಕ್ಕೆ ಸರ್ವಶಕ್ತ ಸರ್ವ ಸಮರ್ಥನಾಗಿರ್ತಕ್ಕಂಥವನು ಸ್ವತಂತ್ರತ್ವೇನ ಮೋಕ್ಷವನ್ನು ಏಕೈಕ ವ್ಯಕ್ತಿ ಅಂತಾದರೆ ಪರಮಾತ್ಮ ಮಾತ್ರ ಅವನೇ ಸರ್ವೋತ್ತಮ ವಿಷ್ಣುರ್ಹಿತ ಆತ ಮೋಕ್ಷಶ್ಚ ವಾಯುಶ್ಚ ತನ್ನದನುಜ್ಞೇಯ ಮೋಕ್ಷವನ್ನು ವಾಯುದೇವರು ಕೊಟ್ಟರು ಪರಮಾತ್ಮನ ಅಧೀನದಲ್ಲಿ ಅಸ್ವಾತಂತ್ರ್ಯದಿಂದನೇ ಕೊಡ್ತಕ್ಕಂಥವ್ರು ಧೀನಂ ಧೂನಂ ಅನಾಥಂ ಶರಣಾಗತಂ ಏನೋ ಉದ್ಧರ ಇತಿ ವಿಜ್ಞಾಪನಕರ್ತೃಣಾಮ್ ಅಂತ ರಾಯರ್ ರಥಸಂಕಲ್ಪ ಗದ್ಯದಲ್ಲಿ ತಿಳಿಸೋ ಹಾಗೆ ಇವನಿಗೆ ಮೋಕ್ಷ ಕೊಡಬೋದು ಅಂತ ರೆಕಮೆಂಡೇಶನ್ ಶಿಫಾರಸು ಮಾಡ್ತಾರೆ ಮೋಕ್ಷ ಕೊಡ್ತಕ್ಕಂಥವನು ಭಗವಂತನೇ ಆರೋಗ್ಯಂ ಭಾಸ್ಕರ ಆದಿಚ್ಚೇತ್ ಆರೋಗ್ಯಕ್ಕಾಗಿ ಸೂರ್ಯನನ್ನು ಉಪಾಸನೆ ಮಾಡಬೇಕು ಧನಂ ಇಚ್ಛೇತ್ ಹುತಾಶನಾದ ಬೇಕು ಅಂತಾದರೆ ಅಗ್ನಿಯನ್ನು ಉಪಾಸನೆ ಮಾಡೋದು ಜ್ಞಾನಂ ಮಹೇಶ್ವರ ಆದಿಚ್ಚೇತ್ ಮೋಕ್ಷೋಪಯೋಗಿ ಜ್ಞಾನ ಬೇಕು ಅಂತಾದರೆ ವೃದ್ಧದೇವರ ಉಪಾಸನೆ ಮೋಕ್ಷ್ಮಿಚ್ಛೇದ್ ಜನಾರ್ದನಾ ಮೋಕ್ಷ ಬೇಕು ಅಂತಾದರೆ ಜನನಾನ್ ಅರ್ಧಯತಿ ಇತಿ ಜನಾರ್ದನಾ ಅಂತಹ ಜನಾರ್ದನ ರೂಪಿ ಪರಮಾತ್ಮನನ್ನು ಉಪಾಸನೆ ಮಾಡಿದರೆ ಮೋಕ್ಷಪ್ರಾಪ್ತಿ ಜನನ ಮರಣ ಸಂಸಾರದಿಂದ ರೂಪವಾಗಿರ್ತಕ್ಕಂಥ ಸಂಸಾರದಿಂದನೇ ಬಿಡುಗಡೆ ಮಾಡ್ತಕ್ಕಂಥವನು ಅಪರಮಾತ್ಮ ಸರಿ ಇಲ್ಲ ಇವಾಗ ಅವಲ್ಲಿ ನೋಡಲು ಈಗೇನು ಸರ್ವಶಕ್ತ ಸರ್ವ ಸಮರ್ಥನಾಗಿರ್ತಕ್ಕಂಥವನು ಪರಮಾತ್ಮ ಈ ಕಲ್ಪದಲ್ಲಿ ಹಿಂದೆ ಮುಂದಿನ ಕಲ್ಪಗಳಲ್ಲಿ ಮತ್ಯಾರಾದರೂ ಇರಬೋದೇನೋ ಅಂತ ಸಂಶಯ ಬಂದರೆ ಸರಿ ಇಲ್ಲ ಇವಾಗಾವಲ್ಲಿ ನೋಡಲು ಇಡೀ ಬ್ರಹ್ಮಾಂಡದಲ್ಲಿ ಹದಿನಾಲ್ಕು ಲೋಕಗಳ್ ಹೋಗಿ ನೋಡ್ಕೊಂಡು ಬಂದರು ನಾಸ್ತಿ ಸಮಂ ನ ಭೂತೋ ಭೂತ ಭವಿಷ್ಯತ್ ವರ್ತಮಾನ ಯಾವ ಕಾಲದಲ್ಲೂ ಕೂಡ ಪರಮಾತ್ಮನಿಗೆ ಸಮರೂ ಇಲ್ಲ ಸಮರೇ ಇಲ್ಲ ಅಂತ ಆದಮೇಲೆ ಅಧಿಕಾರಿ ಇರೋಂಥ ಪ್ರಶ್ನೆನೇ ಇಲ್ಲ ಹಿಂದೆ ಮುಂದೆ ಎಂದೆಂದಿಗೂ ಶ್ರೀಗೋವಿಂದಗೆ ಸರಿ ಮಿಗಿಲಿಲ್ಲಂತೆಂಬುದೇ ಫಲವಿದು ಬಾಳುವುದಕ್ಕೆ ಅದೇ ಜೀವನದ ಸಾರ್ಥಕತೆ ಹೀಗೆ ಭಗವಂತ ಸರ್ವತ್ರ ವ್ಯಾಪ್ತನಾಗಿರ್ತಕ್ಕಂಥವನು ನಿನ್ನ ಮಹಿಮೆಯನ್ನು ಇನ್ಯಾರೂ ತಿಳ್ಕೊಳ್ಲಿಕ್ಕಾಗಲ್ಲ ಸಾಕಲ್ಯನ ಅಂತ ಬೇರದೇ ವರ್ಣನೆ ಮಾಡ್ತಾ ಇದೆ ಆದ್ರಿಂದ ವೇದಕ್ಕೆ ಪರಮಾತ್ಮನ ಮಹಿಮೆಯನ್ನು ಸಾಕಲ್ಯನ ವರ್ಣನೆ ಮಾಡಲಿಕ್ಕಾಗಿಲ್ಲ ಅಂತ ಆದರೆ ಇನ್ನು ಸಾಮಾನ್ಯರ ಪಾಡೇನು ಅಂತ ಮುಕ್ತಿಯಲ್ಲಿಯೂ ಕೂಡ ಚೇತನರು ಭಗವಂತನ ಆನಂದದಲ್ಲಿ ಒಂದು ಸಣ್ಣ ಅಂಶದಷ್ಟು ಮಾತ್ರ ಆನಂದವನ್ನು ಹೊಂದಬಲೋರು ಅಂತ ವೇದಗಳ ತಿಳಿಸ್ತಾ ಇದೆ ಆದ್ದರಿಂದ ಪರಮಾತ್ಮನಿಗೆ ಸಮರು ಯಾರೂ ಇಲ್ಲ ಆದರೆ ಕುಲ್ಲ ಮಾನವರೊಲ್ಲ ಬ್ರಹ್ಮ ರುದ್ರಾದಿಗಳು ರಾವಣ ಹಿರಣ್ಯಕಶಿಪ್ಪು ಮೊದಲಾಗಿರ್ತಕ್ಕಂಥ ದುರ್ಜನರೆಲ್ಲ ಕಠಿಣವಾಗಿರ್ತಕ್ಕಂಥ ತಪಶ್ಚರ್ಯೆಯನ್ನು ಮಾಡಿದರೆ ಅವಧ ಅವಧ್ಯತ್ವ ಅಜೇಯತ್ವ ಮೊದಲಾಗಿರ್ತಕ್ಕಂಥ ವರಗಳನ್ನು ಕೊಟ್ಟುಬಿಡ್ತಾರೆ ಹಾಗೆ ಕೊಟ್ಟರು ಅಂತ ಅಂದರೆ ಅಜ್ಞಾನಿಗಳು ಅಂತ ಅರ್ಥ ಮಾಡಬಾರ್ದು ಆ ಮೂಲಕ ಭಗವಂತನ ಸಾಮರ್ಥ್ಯ ಅವನ ಸರ್ವೋತ್ತಮತ್ವ ಪ್ರಾಕಟ್ಟಿ ಆಗಬೇಕು ಅನ್ನೋ ಉದ್ದೇಶ ಇರತ್ತೆ ಹೊರತು ಅವರು ಅಜ್ಞಾನದಿಂದ ತಮ್ಮನ್ನು ಉಪಾಸನೆ ಮಾಡಿದರೂ ಅದಕ್ಕಾಗಿ ಫಲ ಕೊಟ್ಟರು ಆದ್ದರಿಂದ ಪರಮಾತ್ಮನಿಗಿಂತ ತಾರತಮ್ಯದಲ್ಲಿ ಸಣ್ಣವರು ಅಂತ ಈ ರೀತಿಯೆಲ್ಲ ಅವರು ಭಗವಂತನ ಉಪಾಸನೆ ಯಾವ ಶ್ರೇಷ್ಠ ಮಟ್ಟದಲ್ಲಿ ಮಾಡ್ತಾರೆ ಪ್ರತಿಯೊಂದು ಘಟನೆಯಲ್ಲಿಯೂ ಕೂಡ ಭಗವಂತನ ಸರ್ವೋತ್ತಮತ್ವ ಪ್ರತಿಪಾದನೆ ಮಾಡೋದರಲ್ಲಿ ಪರ್ಯವಸಾನ ಆಗಬೇಕು ಅಂತ ಉದ್ದೇಶ ಆ ಕಾರಣಕ್ಕಾಗಿ ಆ ಬ್ರಹ್ಮ ರುದ್ರಾದಿಗಳು ರಾವಣ ಹಿರಣ್ಯಕಶಿಪು ಮೊದಲಾಗಿರ್ತಕ್ಕಂಥ ದುಷ್ಟ ದೈತ್ಯರು ಕಠಿಣವಾದ ತಪಶ್ಚರ್ಯೆಯನ್ನು ಮಾಡಿದರೆ ಅವರಿಗೆ ವರವನ್ನ ಕೊಡ್ತಾರೆ ಹಗೆಯರಿಗೆ ವರವಿವರಿ ಬರು ತೆಗೆಯಲರಿಯರು ಕೊಟ್ಟ ವರಗಳ ತಾವು ಕೊಟ್ಟ ವರವನ್ನು ತಾವೇ ಹಿಂದೆ ತಗೊಳಕ್ಕಾಗಲ್ಲ ಆಗ ಸರ್ವೋತ್ತಮನಾಗಿರ್ತಕ್ಕಂಥ ಭಗವಂತ ಬಂದು ಅವರು ಕೊಟ್ಟಿರ್ತಕ್ಕಂಥ ವರವನ್ನು ಮೀರಿ ತಾನು ಸಂಹಾರ ಮಾಡಿದ್ದು ಇತ್ಯಾದಿ ಎಲ್ಲವನ್ನು ನೋಡ್ತೀವಿ ಆ ಮೂಲಕ ಭಗವಂತನೇ ಸರ್ವೋತ್ತಮಾನ ತತ್ವವನ್ನು ಮತ್ತೊಮ್ಮೆ ಜಗತ್ತಿಗೆ ಪ್ರಕಟ ಮಾಡೋದಷ್ಟೇ ಉದ್ದೇಶ ಆದರೆ ಪರಮಾತ್ಮ ಎಂದೂ ದುರ್ಜನೆಗೆ ವರವನ್ನ ಕೊಡೋದೇ ಇಲ್ಲ ಎಷ್ಟೇ ತಪಸ್ ಮಾಡಿದರೂ ಕೊಡೋಲ್ಲ ಯಾಕೆ ಅಂಥೇಳಿದರೆ ಅವರು ಲೋಕ ಕಂಠಕರಾಗ್ತಾರೆ ಲೋಕಕ್ಕೆ ವಿನಾಶದ ಕಾರ್ಯಗಳನ್ನೇ ಮಾಡ್ತಕ್ಕಂಥವ್ರು ಆದ್ದರಿಂದ ಕುಲ್ಲ ಮಾನವರನೊಲ್ಲ ಯಾಕಂದರೆ ಅವನೇ ಸುಪ್ರೀಮ್ ಅಲ್ಟಿಮೇಟ್ ಆದ್ದರಿಂದ ಪರಮಾತ್ಮ ದುಷ್ಟ ಮಾನವರನ್ನು ಯಾವತ್ತೂ ಸಹನ ಮಾಡೋದಿಲ್ಲ ಅಪ್ರತಿಮ ಅಲ್ಲ ಅಲ್ಲ ಇವನನ್ನು ಮೀರಲಿಕ್ಕೆ ಯಾರ ಕೈಯಲ್ಲೂ ಸಾಧ್ಯ ಇಲ್ಲ ಅಪ್ರತಿಮನಾಗಿರ್ತಕ್ಕಂಥವನು ಭಗವಂತ ಇಂತಹ ಭಗವಂತನನ್ನು ವಿರೋಧ ಮಾಡಿ ಜಗತ್ತಿನಲ್ಲಿ ಯಾರೂ ಬದುಕಲಿಕ್ಕೆ ಸಾಧ್ಯ ಇಲ್ಲ ಶ್ರೀಕೃಷ್ಣ ಪರಮಾತ್ಮನನ್ನು ಸೆರೆಯಲ್ಲಿಟ್ಟು ಬಂಧನ ಮಾಡಬೇಕು ಅಂತ ದುರ್ಯೋಧನ ಹೊರಟ ಆದರೆ ಏನಾಯಿತು ಫಲ ಸರ್ವನಾಶವನ್ನು ಹೊಂದಿದ ಎಲ್ಲ ಸಮಸ್ತ ಬಂಧು ಬಾಂಧವರ ಜೊತೆಗೆ ಕುಲವೇ ನಾಶ ಆಗುವಂಥ ಸಂದರ್ಭ ಬಂತು ಅಂಥ ಅಪ್ರತಿಮಲನಾಗಿರ್ತಕ್ಕಂಥವೂ ಭಗವಂತ ಹಿಂದಿನ ಪದ್ಯದಲ್ಲಿ ಹೇಳಿದಂಗೆ ಧನುಸ ರಸರೆಲ್ಲರಿವನಳು ಮುನಿಲು ಮಾಡುವುದೇನು ಹುಲುಕಲ ಒನಕೆಗಳು ಧಾನ್ಯಗಳ ಹಣಿವಂದದಲ್ಲಿ ಸಂಹರಿಪ ಅಂತ ಇರ್ತಕ್ಕಂಥ ಎಲ್ಲ ದುಷ್ಟರೂ ಒಗ್ಗಟ್ಟಾಗಿ ಸೇರಿ ಭಗವಂತನ ವಿರುದ್ಧ ಸಮರ ಸಾರಿದ್ರೂ ಕೂಡ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಅಪ್ರತಿಫಲನಾಗಿರ್ತಕ್ಕಂಥವನು ಜಗತ್ತಿಯೇ ಒಬ್ಬ ಅಂದರೆ ಅವನೇ ಸರ್ವೋತ್ತಮ ಪರಮಾತ್ಮ ಇನ್ನೊಂದು ರೀತಿಯಾಗಿ ಎಲ್ಲಿ ಕೇಳಿದರಲ್ಲಿ ಅಂದರೆ ಜ್ಞಾನಿಗಳಿಗೆ ಭಗವಂತ ಸುಲಭನೋ ಹರಿ ಯಾಕೆ ಅಂದರೆ ಎಲ್ಲಿ ಕೇಳಿದರೂ ಅಲ್ಲಿರ್ತಾನೆ ಸುಲಭನಾಗ್ತಾನೆ ಮದ್ಭಕ್ತ ಹಯತ್ರ ಗಾಯಂಥಿ ಅಂತ ಎಲ್ಲಿ ನನ್ನ ಭಕ್ತರು ಗುಣಗಾನ ಮಾಡ್ತಾರೋ ನಾನು ಇರ್ತೀನಿ ಎಲ್ಲಿ ನೋಡಿದರಲ್ಲಿ ಅಂದರೆ ಕನಕದಾಸರ ಚರಿತ್ರೆಯಲ್ಲಿ ಹಾಸ್ಯಕ್ಕಾಗಿ ಒಂದು ಘಟನೆ ಏನು ಹೇಳ್ತಾರೆ ಬಾಳೆಹಣ್ಣನ್ನು ಕೊಟ್ಟು ತಿಂದು ಬಂದರೆ ಎಲ್ಲ ಭಗವಂತ ಕಾಣ್ತಿದ್ದ ಅದಕ್ಕೆ ತಿನ್ನದೇ ಬಾಳೆಹಣ್ಣನ್ನು ವಾಪಸ್ ತಂದರು ಅಂತ ಹಾಗೆ ಭಗವಂತ ಸರ್ವತ್ರ ವ್ಯಾಪ್ತ ಅಂತ ಹೇಳಿ ಕೊರಟಿರ್ತಕ್ಕಂಥದ್ದು ಎಲ್ಲಿ ಬೇಡಿದಾರಲ್ಲಿ ಅಂತ ಜಗನ್ನಾಥದಾಸರು ಗೋಪಾಲದಾಸರ ಜೊತೆಗೆ ತಿರುಪತಿ ಯಾತ್ರೆಗೆ ಹೋಗಿರ್ತಾರೆ ಬಹಳ ಅನಾರೋಗ್ಯದಿಂದ ಒದ್ದಾಡ್ತಿರ್ತಾರೆ ಬಹಳ ಸುಸ್ತಾಗತ್ತೆ ಆಯಾಸ ಆಗತ್ತೆ ಮಲಗ್ತಾರೆ ಒಂದು ಕ್ಷಣ ಅವರ ಹೃದಯ ವ್ಯಾಪಾರವೇ ನಿಂತು ಮೃತ್ಯು ಬಂತು ಗೋಪಾಲದಾಸರು ನಲವತ್ತು ವರ್ಷ ಆಯುಷ್ಯದಿಂದ ಅವರು ದಾನ ಮಾಡಿದರು ಅದರಿಂದ ಅವರು ಎದ್ದು ಕೂತರು ಅಂತೆಲ್ಲ ಅವ್ರ ಚರಿತ್ರೆಯಲ್ಲಿ ಕೇಳ್ತೀವಿ ಆದರೂ ಕೂಡ ಆಹಾರ ಇಲ್ಲದೆ ಆಯಾಸದಿಂದ ಇಷ್ಟು ದೂರದ ತೀರ್ಥಯಾತ್ರೆಯನ್ನು ಮಾಡಿ ದಣಿದು ಮೊದಲೇ ಅನಾರೋಗ್ಯ ಮೇಲೆ ಇಷ್ಟು ದೂರದ ಪ್ರಯಾಣ ಎಲ್ಲ ಸೇರಿ ಆಯಾಸ ಆಗಿದೆ ಅಲ್ಲೇ ದಣಿದು ಮಲಗಿದಾಗ ಗೋಪಾಲದಾಸರು ಶ್ರೀನಿವಾಸನ ಪ್ರಸಾದವನ್ನು ತೊಗೊಂಡು ಬರ್ತೀನಿ ಅಂತ ದೇವಾಲಯಕ್ಕೆ ಹೋದರು ಏನೋ ಕಾರಣಾಂತರದಿಂದ ಪ್ರಸಾದ ಸಿಗೋದು ವಿಳಂಬ ಆಯಿತು ಇವರಿಗಾಗಲೇ ಸೂಸ್ತಾಗಿ ಹೋಗಿದೆ ಆಗ ಪರಮಾತ್ಮ ತಾನೇ ಗೋಪಾಲದಾಸರ ರೂಪದಲ್ಲಿ ಬಂದು ಪ್ರಸಾದವನ್ನು ಒಳ್ಳೆ ಸುವಾಸನಾ ಭರಿತವಾಗಿರ್ತಕ್ಕಂಥ ಗಂಗೋದಕ ಇತ್ಯಾದಿ ಎಲ್ಲ ಕೊಟ್ಟ ಅಂತ ಗೋಪಾಲ ಜಗನ್ನಾಥ ಚರಿತ್ರೆಯಲ್ಲಿ ಕೇಳ್ತೀವಿ ಹಾಗೆ ಎಲ್ಲಿ ಕೇಳಿದರಲ್ಲಿ ಭಗವಂತ ಇರ್ತಾನೆ ಎಲ್ಲಿ ನೀಡಿದರಲ್ಲಿ ವಾದರಾಜರು ತಲೆ ಮೇಲೆ ಸುವರ್ಣದ ಹರಿವಾಣದಲ್ಲಿ ಹಯಗ್ರೀವವನ್ನು ನೈವೇದ್ಯ ಮಾಡೋಕ್ಕೆ ಅಂತ ಇಟ್ಕೊಂಡು ಭಕ್ತಿಯಿಂದ ಧ್ಯಾನ ಮಾಡತ ಕೂತರೆ ಹೈಗ್ರೀವ ರೂಪಿ ಪರಮಾತ್ಮೆ ಬಂದು ಅದನ್ನು ತಾನೇ ಸ್ವೀಕಾರ ಮಾಡ್ತಿದ್ದಂತೆ ವಾದರಾಜರ ಭುಜದ ಮೇಲೆ ಕಾಲಿಟ್ಟು ಅದನ್ನು ಸ್ವೀಕಾರ ಮಾಡುವಂಥದ್ದು ಇವತ್ತು ನಾವು ಚಿತ್ರಪಟದಲ್ಲಿ ಆ ಚಿತ್ರವನ್ನು ಆ ಸಂದರ್ಭದಲ್ಲೇ ವಾದರಾಜರು ಕೃತಿ ಮಾಡಿ ಹೇಳ್ತಾರೆ ಆವ ಕಡೆಯಿಂದ ಬಂದೇ ವಾಜಿವಧನನೇನು ಎಲ್ಲಿ ನೀಡಿ ಇದರಲ್ಲಿ ಅನ್ನೋದಕ್ಕೆ ದುಷ್ಟಾಂತ ಅದೇ ರೀತಿಯಾಗಿ ಯುಕ್ತಿಕ ಯುಕ್ತಿ ಮಲ್ಲಿಕ ರಚನೆ ಮಾಡಿ ಅದರ ಮೂಲಕ ಸಜ್ಜನರಿಗೆ ಜ್ಞಾನದ ಅನಾದಿಗಳನ್ನು ಮಾಡ್ತಾ ಇದ್ದರು ವಾದರಾಜರು ಐಗ್ರೀವರೂಪಿ ನೋಡಿ ನಗತಾ ನಿಂತಿರ್ತನೇ ವ್ಯಂಗ್ಯದ ಮಂದಹಾಸ ಆನಂದದಿಂದ ನಗತಾ ಇದ್ದಂತೆ ಯಥೋಹಸ್ಯಹ ಸೋದವಲಹ ಅಂತಹ ಐಗ್ರೀವರೂಪಿ ಪರಮಾತ್ಮನ ನಗು ಹೇಗಿದೆ ಅಂದರೆ ಶ್ವೇತವರ್ಣದಿಂದ ಇರತಕ್ಕಂಥದ್ದು ಅಂತ ವಾದರಾಜರು ಅದನ್ನು ಕಣ್ಣಾರೆ ಕಂಡಿದ್ದನ್ನು ದಾಖಲು ಮಾಡಿರ್ತಾರೆ ಅವ್ರ ಕೃತಿಗಳಲ್ಲಿ ಹಾಗೆ ಎಲ್ಲಿ ನೀಡಿದರಲ್ಲಿ ಅಂತ ಜ್ಞಾನದಾನ ನಡೆಯೋ ಕಡೆ ಪರಮಾತ್ಮನ ವಿಶೇಷ ಸನ್ನಿಧಾನ ಅಂತ ಎಲ್ಲಿ ಓಡಿದರಲ್ಲಿ ಇರುತ್ತಿ ಏನು ಅಂತ ದೂರ್ವಾಸರು ಕಾರಣಾಂತರದಿಂದ ಹರಿಭಕ್ತನಾಗಿರ್ತಕ್ಕಂಥ ಅಂಬರೀಷನಿಗೆ ದ್ರೋಹವನ್ನು ಮಾಡಿದರೆ ಆಮೇಲೆ ಅದನ್ನು ತಪ್ಪಿಸ್ಕೊಂಡು ಸುದರ್ಶನ ಚಕ್ರ ಅಟ್ಟಿಸ್ಕೊಂಡು ಬಂದರೆ ತಪ್ಪಿಸ್ಕೋಬೇಕು ಅಂತ ಓಡಿ ಹೊಡೆದ್ರೆ ಚಕ್ರ ರೂಪದಿಂದ ಅವರ ಹಿಂದೆದ್ದೇ ಹಿಂದೆ ಇದ್ದು ಕೊನೆಗೆ ಅವರಿಂದ ಕ್ಷಮಾಯಾಚನೆ ಮಾಡುವಂತೆ ಮಾಡಿ ಪರಮಾತ್ಮ ಅನುಗ್ರಹಿಸಿದ ಅಂತ ಕೇಳ್ತೀವಿ ಹಾಗೆ ಎಲ್ಲಿ ಓಡಿದರ ಅಲ್ಲಿ ಇರುತ್ತೆ ಪರಮಾತ್ಮನಿಂದ ಯಾರೂ ತಪ್ಪನ್ನು ಮಾಡಿ ತಪ್ಪಿಸ್ಕೊಳ್ಳೋದು ಸಾಧ್ಯವೇ ಇಲ್ಲ ಚಕ್ರದಿಂದ ದೂರ್ವಾಸರನ್ನು ಬೆನ್ನಟ್ಟಿದಂಗೆ ಪರಮಾತ್ಮ ಹಿಂದೆಯೇ ಇರ್ತಾನೆ ಎಲ್ಲಿ ಆಡಿದರಲ್ಲಿ ಇರುತ್ತೆ ಏನೋ ಪ್ರಹ್ಲಾದ ಕಂಬದಲ್ಲೂ ಹರಿ ಇದ್ದಾನೆ ಅಂತ ಹಿರಣ್ಯಕ್ಷಿಪ ಹೇಳಿದರೆ ಸತ್ಯಂ ವಿಧಾತು ನಿಜವೃತ್ಯ ಭಾಷಿ ತಮ್ಮಂತ ಕಂಬದಿಂದ ತಕ್ಷಣದಲ್ಲಿ ಪ್ರಾದುರ್ಭಾವ ಆಗಿ ಭಗವಂತ ಪ್ರಕಟನಾದ ಎಲ್ಲಿ ಆಡಿದರಲ್ಲಿ ಅವನ ಮಾತನ್ನು ಸತ್ಯ ಮಾಡಲಿಕ್ಕೆ ಅಲ್ಲೇ ತನ್ನ ದರ್ಶನವನ್ನು ಕೊಟ್ಟ ಅಂತ ಕೇಳ್ತೀವಿ ಭಾಗವತ ವರ್ಣನೆ ಮಾಡ್ತಾ ಇದ್ದಾರೆ ಸಪ್ತಮ ಹೀಗೆ ಭಗವಂತ ಸರ್ವತ್ರ ವ್ಯಾಪ್ತ ಅಂತ ಇಷ್ಟು ರೀತಿಯಾಗಿ ತಿಳಿಸ್ತಾರೆ ಇನ್ನೊಂದು ರೀತಿಯಾಗಿ ಎಲ್ಲಿ ಕೇಳಿದರಲ್ಲಿ ಎಲ್ಲಿ ಕೇಳಿದರೆ ಅಂದರೆ ಶ್ರೋತ್ರೇಂದ್ರಿಯದಲ್ಲಿ ದಿಗ್ ದೇವತೆಗಳ ಅಂತರ್ಯಾಮಿಯಾಗಿ ಭಗವಂತ ಇದ್ದು ಶ್ರವಣಾಧಿಕಾರ್ಯವನ್ನು ಮಾಡಿಸ್ತಕ್ಕಂಥವನು ಭಗವಂತನೇ ಎಲ್ಲಿ ನೋಡಿದರಲ್ಲಿ ಚಕ್ಷುರೇಂದ್ರಿಯದಲ್ಲಿ ಸೂರ್ಯ ಚಂದ್ರರ ಅಂತರ್ಯಾಮಿಯಾಗಿ ವೈದೇವರ ಅಂತರ್ಯಾಮಿಯಾಗಿ ತಾನಿದ್ದು ರೂಪದ ಜ್ಞಾನ ಕೊಡ್ತಕ್ಕಂಥವನು ಭಗವಂತನೇ ಎಲ್ಲಿ ಬೇಡಿದರಲ್ಲಿ ನಮ್ಮ ಮನಸ್ಸಿನಲ್ಲಿ ಮನದಲ್ಲಿ ಮನವೆಂದೆನೆಸಿಕೊಂಬನು ಮನದ ವೃತ್ತಿಗಳನ್ನು ಸರಿಸಿ ಭೋಗಗಳ ನೀವನು ತ್ರಿವಿಧ ಚೇತನಕ್ಕೆ ಅಂತ ಹೇಳಿದಂಗೆ ನಮ್ಮ ಮನಸಿನಲ್ಲಿ ಕಲ್ ಜಡಭೂತವಾಗಿ ಕೊಲ್ಲಿನಂತೆ ಬಿದ್ದಿರ್ತಕ್ಕಂಥ ಮನಸ್ಸಿನಲ್ಲಿ ತಾನು ಮನ ಅಂತ ಅನಿಸ್ಕೊಂಡು ಅಲ್ಲಿದ್ದು ಆ ಮನಸ್ಸಿನಲ್ಲಿ ಪ್ರವೃತ್ತಿಯನ್ನು ಹುಟ್ಟಿಸ್ತಾನೆ ಜೀವನ ಯೋಗ್ಯತೆಯಂತೆ ಬಯಕೆಯನ್ನು ಮೂಡಿಸ್ತಾನೆ ಹಾಗೆ ಭಗವಂತ ಇರ್ತಾನೆ ಎಲ್ಲಿ ಬೇಡಿದಾರಲ್ಲಿ ಎಲ್ಲಿ ನೀಡಿದರಲ್ಲಿ ನಮ್ಮ ಹಸ್ತೇಂದ್ರಿಯದಲ್ಲಿ ಇದ್ದು ದಾನವನ್ನು ಕೊಡಿಸ್ತಾನೆ ದಕ್ಷಪ್ರಜಾಪತಿಗಳ ಪ್ರಜಾಪತಿಗಳ ಅಂತರ್ಯಾಮಿಯಾಗಿ ಭಗವಂತ ಇದ್ದು ದಾನ ಕೊಡೋದು ಪರಿಗ್ರಹ ಸ್ವೀಕಾರ ಇದನ್ನೆಲ್ಲ ಮಾಡಿಸ್ತಾನೆ ಭಗವಂತ ಎಲ್ಲಿ ಓಡಿದರಲ್ಲಿ ನಮ್ಮ ಪಾದ ಅನ್ನ ಇಂದ್ರಿಯದಲ್ಲಿದ್ದು ನಮ್ಮನ್ನು ಆಯಾ ಜೀವರ ಸ್ವರೂಪಯೋಗ್ಯತೆಯಂತೆ ಹರಿಮಂದಿರಕ್ಕೋ ಹರಿಭಕ್ತರ ಮಂದಿರಕ್ಕೋ ಅಥವಾ ಹೋಗಬಾರದ ಜಾಗಕ್ಕೋ ಅವರವರ ಯೋಗ್ಯತೆಯಂತೆ ಎಲ್ಲಿ ಓಡಿದರಲ್ಲಿ ಅಲ್ಲಿ ಪಾದೇಂದ್ರಿಯದಲ್ಲಿದ್ದು ಓಡಾಡಿಸುವ ಗಮನಾಗಮನ ಕೆಲಸವನ್ನು ಮಾಡ್ತಕ್ಕಂಥವನು ಭಗವಂತ ಎಲ್ಲಿ ಆಡಿದರಲ್ಲಿ ನಮ್ಮ ವಾಗೀಂದ್ರಿಯದಲ್ಲಿದ್ದು ಜೀವನ ಸ್ವರೂಪಯೋಗ್ಯತೆ ಅಂತ ಪಾಠ ಪ್ರೋಚನಾದಿಗಳನ್ನಾಗಲಿ ಅಥವಾ ದುಷ್ಟರಾಗಿದ್ದರೆ ಮತ್ತೊಬ್ಬರನ್ನು ಸೋತ್ತೊಬ್ಬರನ್ನು ನಿಂದೆ ಮಾಡೋದು ಈ ರೀತಿಯಾಗಿ ಅವರವರ ಯೋಗ್ಯತೆ ಅಂತ ಪ್ರೇರಣೆ ಮಾಡತಕ್ಕಂಥವನು ಭಗವಂತ ಎಲ್ಲಿ ಆಡಿದರಲ್ಲಿ ಇರುತ್ತಿಹನು. ಇದೇ ರೀತಿಯಾಗಿ ಎಲ್ಲ ಪದಾರ್ಥಗಳಲ್ಲೂ ಇದ್ದು ಆ ಪದಾರ್ಥಗಳಿಗೂ ನಮ್ಮ ಮನಸ್ಸಿಗೂ ಇಂದ್ರಿಯಗಳಿಗೂ ವಸ್ತುವಿಗೂ ವಿಷಯಕ್ಕೂ ಸನ್ನಿಕರ್ಷ ಸಂಪರ್ಕ ಮಾಡಿ ನಮ್ಮ ಇದ್ದು ಆ ಕಾರ್ಯಗಳನ್ನು ಮಾಡಿಸ್ತಾನೆ ಭಗವಂತ ಹೀಗೆ ತತ್ವಾಭಿಮಾನಿ ದೇವತೆಗಳಲ್ಲಿ ತತ್ವಾಭಿಮಾನಿ ದೈತ್ಯರಲ್ಲಿ ಜೀವರಲ್ಲಿ ಎಲ್ಲ ಕಡೆ ಇದ್ದು ಜೀವರ ಯೋಗ್ಯತೆಯಂತೆ ಕಾರ್ಯವನ್ನು ಮಾಡಿಸ್ತಕ್ಕಂಥವನು ಭಗವಂತ ಅಂತ ಇದು ಒಂದು ರೀತಿಯಾಗಿ ವಿವರಣೆ ಇನ್ನೊಂದು ರೀತಿಯಾಗಿ ತಿಳಿಸ್ತಾರೆ ಮೋಕ್ಷ ಸಾಧನೆ ಮಾಡಿಸ್ತಕ್ಕಂಥ ಭಗವಂತ ಎಲ್ಲರ ಹತ್ತಿರದಲ್ಲೇ ಇದ್ದಾನೆ ಎಷ್ಟು ಹತ್ತಿರ ಅಂದರೆ ಒಳಗೂ ಹೊರಗೂ ಎಲ್ಲ ನಮಗೆ ಅತ್ಯಂತ ಆಪ್ತರು ಅನ್ಸ್ಕೊಂಡ್ರೆ ಮಾತಾಪಿತೃಗಳು ಗುರುಗಳು ಬಂಧು ಬಾಂಧವರೆಲ್ಲ ನಮ್ಮಿಂದ ಹೊರಗೆ ಇರ್ತಾನೆ ಆದರೆ ನಮಗೆ ಅತ್ಯಂತ ಆಪ್ತನಾಗಿರ್ತಕ್ಕಂಥವನು ಅಸೃಜಾವಸ್ಥೆ ಸಂಸಾರ ಅವಸ್ಥೆ ಮುಕ್ತ ಅವಸ್ಥೆ ಎಲ್ಲ ಸಂದರ್ಭದಲ್ಲೂ ನಮ್ಮ ಜೊತೆಗೆ ಇರ್ತಕ್ಕಂಥವನು ನಮ್ಮ ಹೃದಯ ಗುಹೆಯಲ್ಲೇ ಇರ್ತಕ್ಕಂಥವನು ಭಗವಂತ ಎಲ್ಲಿ ಕೇಳಿದರಲ್ಲಿಂದರೆ ಶಾಸ್ತ್ರ ಶ್ರವಣಾದಿಗಳನ್ನು ಮಾಡುವವರಲ್ಲಿರ್ತಾನೆ ವಕ್ತೃಶ್ರೋತೃಗಳಲ್ಲಿರ್ತಾನೆ ಇದ್ದು ಶ್ರವಣವನ್ನು ಮಾಡಿಸ್ತಾನೆ ಎಲ್ಲಿ ನೋಡಿದರಲ್ಲಿ ಅಪರೋಕ್ಷ ಜ್ಞಾನ ಪಡಿಬೇಕಾದ್ರೆ ಅವನಿಗೆ ದಿವ್ಯ ದೃಷ್ಟಿ ಕೊಟ್ಟು ತನ್ನ ಬಿಂಬರೂಪಿ ದರ್ಶನವನ್ನು ಕೊಡ್ತಾನೆ ಭಗವಂತ ಎಲ್ಲಿ ಬೇಡಿದರಲ್ಲಿ ಜ್ಞಾನ ಭಕ್ತಿ ವೈರಾಗ್ಯದ ಬಯಕೆಯನ್ನು ಉಂಟು ಮಾಡಿ ಪರಮಾತ್ಮ ನಮ್ಮನ್ನು ರಕ್ಷಣೆಯನ್ನು ಎಲ್ಲಿ ಬೇಡಿದರಲ್ಲಿ ಆರ್ಥಭಾವದಿಂದ ಇಂದು ಎನಗೆ ಗೋವಿಂದ ನಿನಯ ಪಾದಾರ ತೋರೋ ಮುಕುಂದನೆ ಅಂಥೇಳಿದ ಆಯ್ರು ಭಕ್ತಿಯಿಂದ ಹಾಡು ಹಿಡಿದ್ರೆ ವ್ಯಾಸರಾಯರೇ ಇದ್ದಾಗ ಸ್ತೋತ್ರ ಮಾಡಿದಾಗ ಪ್ರಹ್ಲಾದರಾಜರಾಗಿದ್ದು ಸ್ತೋತ್ರ ಮಾಡಿದಾಗ ಎಲ್ಲ ಕಡೆಗೂ ಸಾಕ್ಷಾತ್ ಶ್ರೀ ಕೃಷ್ಣ ಪರಮಾತ್ಮ ಕೊಡ್ತಾನೆ ಕೊಟ್ಟಿದ್ದಾನೆ ಎಲ್ಲಿ ನೋಡಿದರಲ್ಲಿ ಎಲ್ಲಿ ಜ್ಞಾನದಾನ ಎಲ್ಲ ನಡೀತಾ ಅಲ್ಲಿ ಜ್ಞಾನ ಅನ್ನೋದು ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥದ್ದು ಅದು ಜ್ಞಾನಿಯ ಕರ್ತವ್ಯ ಆಗಿದ್ದರಿಂದ ಅವನಲ್ಲಿ ನಿಂತು ಜ್ಞಾನದಾನವನ್ನು ಮಾಡಿಸ್ತಾನೆ ಭಗವಂತ ಎಲ್ಲಿ ಓಡಿದರಲ್ಲಿ ಅಂದರೆ ಪ್ರಾರಬ್ಧ ಕರ್ಮವನ್ನೆಲ್ಲ ತೀರಿಸಿಕೊಂಡು ತಸ್ಯ ತಾಪದೇವ ಚಿರಂಥ ಬೇಗನೆ ಮುಕ್ತಿ ಮಂದಿರದ ಕಡೆಗೆ ಹೋಗಬೇಕು ಅಂತ ಆ ಜೀವ ಅರ್ಚಿರಾದಿ ಮಾರ್ಗಗಳಲ್ಲಿ ಪ್ರಯಾಣ ಮಾಡಬೇಕಾದ್ರೆ ಭಗವಂತ ಜೊತೆಗೆ ಇದು ವೈಭವದ ಸತ್ಕಾರವನ್ನು ಕೊಡ್ತಾನಂತೆ ಜ್ಞಾನಿಗಳಿಗೆ ಎಲ್ಲಿ ಓಡಿದರಲ್ಲಿ ಎಲ್ಲಿ ಆಡಿದರಲ್ಲಿ ಮುಂದೆ ಮುಕ್ತಿಯಲ್ಲಿ ಪರಮಾತ್ಮ ಲೀಲೆಯಿಂದ ಕ್ರೀಡೆಯಾಡ್ತಾನೆ ಜೀವರ ಜೊತೆಗೆ ಆ ಮುಕ್ತನಾಗಿರ್ತಕ್ಕಂಥ ಜೀವ ಹೇಗೆ ಆಟ ಆಡ್ತಾನೋ ಅವನ ಜೊತೆಗೆ ಭಗವಂತ ಕುದುರೆಯ ಆಕಾರದಲ್ಲಿ ಗೋಚರನಾಗಿ ತಾನು ಅವರ ಜೊತೆಗೆ ಕುಣಿತಾನಂತೆ ಆಡ್ತಾನಂತೆ ಅದನ್ನು ವೈಕುಂಠ ವರ್ಣನೆಯಲ್ಲಿ ವಾದ್ಯರಾಜರು ವಿಶೇಷವಾಗಿ ತಿಳಿಸ್ತಾರೆ ಇದು ಒಂದು ರೀತಿಯಾಗಿ ಎಲ್ಲಿ ಕೇಳಿದರಲ್ಲಿ ಬೇಡಿದರಲ್ಲಿ ನೀಡಿದರಲ್ಲಿ ಓಡಿದರಲ್ಲಿ ಅಂತ ಇನ್ನೂ ರೀತಿಯಾಗಿ ತಿಳಿಸ್ತಾರೆ ಇದು ಸಾತ್ವಿಕರು ಇದುವರೆಗೆ ಪರಮಾತ್ಮನನ್ನು ಅನುಸಂಧಾನ ಮಾಡ್ತಕ್ಕಂಥ ರೀತಿ ಇನ್ನು ದುರ್ಜನರ ಭಗವಂತನನ್ನು ಯಾವತ್ತು ಸ್ತೋತ್ರಾದಿಗಳನ್ನು ಮಾಡೋದೇ ಇಲ್ಲ ಅಂಥವರಿಗೆ ಭಗವಂತ ಅತಿ ದೂರ ದೂರ ದೂರ ಎಷ್ಟು ದೂರ ಅಂತ ಕಲ್ಪನೆಗೂ ಮೀರಿದಂಥ ದೂರ ಯಾಕೆ ಎಲ್ಲಿ ಕೇಳಿದರಲ್ಲಿ ಎಲ್ಲಿ ನೋಡಿದರಲ್ಲಿ ಎಲ್ಲಿ ಬೇಡಿದರಲ್ಲಿ ಎಲ್ಲರೂ ಸಿಕ್ತಾನೆ ಭಗವಂತ ಅಂದರೆ ಇಲ್ಲ ಅತಿ ದೂರ ಅದೇ ಬಲ್ಲಿದರಿಗೆ ಅತಿ ಬಲ್ಲಿದನು ದೂರ ದೂರದ್ದೂರತನ ಎತ್ತು ತದೇವಾಂತಿಕ ಮಂತಿಕ ಆನಂದಸ್ಯ ಪದಂ ಒಂದೇ ಬ್ರಹ್ಮೇಂದ್ರಾದಿ ಅಭಿವಂದಿತಂ ಅಂತ ದುರ್ಜನರಿಗೆ ದೂರಕ್ಕಿಂತ ದೂರ ಸಜ್ಜನರಿಗೆ ಜ್ಞಾನಿಗಳಿಗೆ ಸಮೀಪಕ್ಕಿಂತ ಸಮೀಪನಾಗಿರ್ತಕ್ಕಂಥ ಭಗವಂತ ಇದು ಭಗವಂತನ ಚಿಂತ್ಯದ್ಭುತ ವೈಭವ ದುರ್ಜನರು ನಲ್ಲ ಅಪ್ರತಿಮಲ್ಲ ಜಗಕ್ಕೆಲ್ಲ ದುರ್ಜನರು ಏನು ಮಾಡ್ತಾರೆ ಪರಮಾತ್ಮ ಎಲ್ಲಿದ್ದಾನೋ ಅವನನ್ನು ಬಿಟ್ಟು ವಿರುದ್ಧ ದಿಕ್ಕಿನಲ್ಲಿ ಓಡಲಿಕ್ಕೆ ಪ್ರಾರಂಭ ಮಾಡ್ತಾರೆ ದುರ್ಜನರು ಅಕಸ್ಮಾತಿನರ ಮೋಕ್ಷದ ಆಶೆಯಿಂದ ಭಗವಂತನಲ್ಲಿ ಭಕ್ತಿ ಮಾಡದೆ ಶ್ರವಣಾದಿಗಳನ್ನು ಮಾಡಿದ್ರೆ ಅವನಿಗೆ ಹರಿಯಲ್ಲಿ ಭಗವಂತ ದರ್ಶನ ಕೊಡಲ್ಲ ಕೇಳಿದರೆಲ್ಲಿ ನೋಡಿದರೆಲ್ಲಿ ಏನು ಮಾಡಿದರೂ ಅವನಿಗೆ ದರ್ಶನವನ್ನು ಕೊಡೋಲ್ಲ ಯಾಕಂದರೆ ಅವನು ಮೊದಲೇ ಸ್ವರೂಪದಿಂದನೇ ದುಷ್ಟ ಮೊದಲಿಗೆ ಅವನು ಸಜ್ಜನನಾಗಿದ್ದರೆ ಮಾತ್ರ ಆಗ ಭಗವಂತ ಅವನಿಗೆ ಅನುಗ್ರಹವನ್ನು ಮಾಡ್ತಾನೆ ಅದಕ್ಕೆ ದುಷ್ಟಾಂತ ಕೊಡಬೇಕು ಅಂದರೆ ಹಿರಣ್ಯಾಕ್ಷ ಅವನು ವೈಕುಂಠಕ್ಕೆಲ್ಲ ಹೋಗಿ ಹುಡುಕೊಂಡು ಬರ್ತಾನೆ ಪರಮಾತ್ಮನನ್ನು ಎಲ್ಲ ಕಡೆ ಶೋಧನೆ ಮಾಡ್ತಾನೆ ಆದರೆ ಅವನು ಸಿಗಲ್ಲ ಭಗವಂತ ದೂರಕ್ಕಿಂತ ದೂರನಾಗಿರ್ತಾನೆ ಆದರೆ ಅವನು ಅವನು ಎದೆ ಹೃದಯ ಕಮಲದಲ್ಲೇ ಇದ್ದಂತೆ ಈ ರೀತಿಯಾಗಿ ಭಗವಂತ ಬರಿಚಕ್ರವರ್ತಿಯ ಮುಂದೆ ಹೇಳ್ತಾನೆ ವೈಕುಂಠಕ್ಕೆ ಹೇಗೆ ಹೋದ ಹಿರಣ್ಯಾಕ್ಷ ದುಷ್ಟ ಅಮುಕ್ತ ಪ್ರಶ್ನೆ ಬಂದರೆ ವೈಕುಂಠದಲ್ಲಿ ಮೂರು ಭಾಗ ಇದೆ ಶ್ರೀಭಾಗ ಭೂಭಾಗ ಮತ್ತು ದುರ್ಗಾ ಭಾಗ ಅಂತ ಅದರಲ್ಲಿ ಶ್ರೀಭಾಗ ಅನ್ನೋದು ಮುಕ್ತ ಸ್ಥಾನ ಭೂಭಾಗ ಮತ್ತು ದುರ್ಗಾ ಭಾಗಗಳು ಅಮುಕ್ತ ಸ್ಥಾನಗಳು ಅಲ್ಲಿಗೆ ಹೋಗಿ ಭಗವಂತನನ್ನು ಹುಡುಕದ ಭಗವಂತ ಹೃದಯ ಗುಹೆಯಲ್ಲೇ ಇದ್ದಾನೆ ಅಂತಾದರೂ ಅವನದನ್ನು ತಿಳ್ಕೊಳ್ಳೋ ಯೋಗ್ಯತೆ ಇಲ್ಲ ಜ್ಞಾನ ಇಲ್ಲ ಹಾಗಾಗಿ ಅವನು ಸಿಗಲೇ ಇಲ್ಲ ದೂರ ದೂರ ಥರ ಮೆತ್ತು ಈ ರೀತಿ ಆಯಿತು ಅಂತ ಅದಕ್ಕೆ ಹೇಳ್ತಾರೆ ಡಂಬಾಚಾರ ಮಾಡಿದ್ರೆ ಸಾಲ್ ಉಪಯೋಗ ಇಲ್ಲ ಭಕ್ತಿಯಿಂದ ಭಗವಂತನನ್ನು ಸ್ತೋತ್ರ ಮಾಡಿದ್ರೆ ಮಾತ್ರ ಸಿಗ್ತಾನೆ ಇಲ್ಲ ಅಂದ್ರೆ ದೂರ ಅತಿ ದೂರನಾಗಿರ್ತಾನೆ ಭಗವಂತ ಆ ಡಂಬಾಚಾರಕ್ಕೆ ಶಿಕ್ಷೆಯನ್ನು ಕೊಡ್ತಾನೆ ಹೊರತು ಎಂದು ಅನುಗ್ರಹವನ್ನು ಮಾಡುವುದೇ ಇಲ್ಲ ಭಗವಂತ ಭಗವಂತ ಇನ್ಯಾರಿಂದ ದೂರ ಇರ್ತಾನೆ ಅಂದ್ರೆ ಅನ್ಯ ದೇವತೆಗಳನ್ನ ಯಾರು ಸರ್ವೋತ್ತಮತ್ವೇನ ಉಪಾಸನೆ ಮಾಡ್ತಾರೋ ಅವರಿಗೆ ಭಗವಂತ ಪ್ರಾಪ್ಯನಾಗೋದಿಲ್ಲ ಸಿಗೋದಿಲ್ಲ ಪರಮಾತ್ಮ ಶಾಸ್ತ್ರ ಅನ್ಯ ದೇವತೆಗಳ ಉಪಾಸನೆಯನ್ನು ನಿಷೇಧ ಮಾಡಿಲ್ಲ ಪರಿವಾರ ತಯಾಗ್ರಾಹ್ಯ ಅಪಿ ಹೇಯ ಪ್ರಧಾನತಃ ಅಂತ ಪರಮಾತ್ಮನನ್ನು ಸರ್ವೋತ್ತಮ ಅಂತ ಉಳಿದವರನ್ನು ಪರಮಾತ್ಮನ ಪರಿವಾರ ದೇವತೆಗಳು ಅಂತ ಅವರವರ ಸ್ಥಾನವನ್ನು ತಿಳಿದು ಉಪಾಸನೆ ಮಾಡಬೇಕು ಜ್ಞಾನಿಗಳು ಕೆಲವೊಂದು ಸಲ ಪ್ರಾರಬ್ಧ ಕರ್ಮವಶಾತ್ ಅನ್ನದೇವತೆಗಳನ್ನು ಉಪಾಸನೆ ಮಾಡ್ತಾರೆ ಉದಾಹರಣೆ ಧರ್ಮರಾಜ ಸೂರ್ಯನನ್ನು ಉಪಾಸನೆ ಮಾಡಿ ಅಕ್ಷಯ ಪಾತ್ರೆಯನ್ನು ಪಡ್ಕೊಂಡ ಆಗಲೂ ಅಲ್ಲಿ ಅನ್ಯ ದೇವತೆಗಳನ್ನು ಕೇಳಿದ್ರೆ ನೋಡಿದ್ರೆ ಬೇಡದ್ರೆ ಪರಮಾತ್ಮನೇ ಓಡಿ ಬರ್ತಾನೆ ಬಂದು ಆ ದೇವತೆಗಳೊಳಗೆ ಅದೇ ಹೆಸರಿನಿಂದ ಇದ್ದು ಅವರ ಮೂಲಕನೇ ಫಲ ಕೊಡಿಸ್ತಾನೆ ಬ್ರಹ್ಮಭಬಾದಿಗಳ ನಾಮದಲ್ಲಿ ಫಲವಿತ್ತಾಧರಿಸುವನು ತನ್ನ ಮಹಿಮೆಯ ತೋರಗೊಡ ಜಗಕ್ಕೆ ಅಂತ ಹಿಂದೆ ಹೇಳಿದ್ವಲ್ಲ ಹಾಗೆ ಅನ್ಯ ದೇವತೆಗಳನ್ನು ಆರಾಧನೆ ಮಾಡಿದ್ರು ಕೊನೆಯಲ್ಲಿ ಕೃಷ್ಣಾರ್ಪಣ ಅಂತಲೇ ಹೇಳೋದು ಸವೈ ಬಲಂ ಬಲಿನಾಮ್ ಚಾಪರೇಶಂ ಅಂತ ಬಲ್ಲಿದರಿಗೆ ಅತಿ ಬಲ್ಲಿದನಾಗಿರ್ತಕ್ಕಂಥ ಭಗವಂತ ಬಲಿಷ್ಠರಲ್ಲಿ ಬಲಿಷ್ಠ ಅಂತಾದರೆ ಸರ್ವಶಕ್ತ ಸರ್ವ ಸಮರ್ಥನಾಗಿರ್ತಕ್ಕಂಥ ಪರಮಾತ್ಮ ಅವನನ್ನು ಮರೆತು ಅನ್ಯ ದೇವತೆಗಳನ್ನು ಆರಾಧನೆ ಮಾಡಿದರೆ ಅವನು ಎಲ್ಲಿ ಕೇಳಿದಾರೆ ಎಲ್ಲಿ ಎಲ್ಲಿ ನೋಡಿದಾರಲ್ಲಿ ಬೇಡಿದಾರಲ್ಲಿ ಆರಾಧನೆ ಮಾಡಿದರೆ ಮಾತ್ರ ಅದು ವಿಫಲ ಆಗತ್ತೆ ವ್ಯರ್ಥ ಶ್ರಮ ಆಗತ್ತೆ ಅದು ವಿರುದ್ಧ ಫಲವನ್ನು ನೀಡತ್ತೆ ಹೊರತು ಅನ್ಯ ದೇವತೆಗಳನ್ನು ಸರ್ವೋತ್ತಮತ್ವೇನ ಆರಾಧನೆ ಮಾಡಿದರೆ ಅವನನ್ನು ಮರೆತರಿಗೆ ಮರೆತವರಿಗೆ ಎಂದೋ ಅವನು ಪ್ರಾಪ್ಯನಾಗೋದೇ ಇಲ್ಲ ಭಗವಂತ ಆದ್ದರಿಂದ ಸಜ್ಜನರು ಭಗವಂತನನ್ನೇ ಉಪಾಸನೆ ಮಾಡಬೇಕು ಆಗ ಸರ್ವತ್ರ ವ್ಯಾಪ್ತನಾಗಿರ್ತಕ್ಕಂಥ ಪರಮಾತ್ಮ ಸದಾಕಾಲ ಪ್ರಾಪ್ತನಾಗ್ತಾನೆ ಪರಮಾತ್ಮನನ್ನು ಉಪಾಸನೆ ಮಾಡಲಿಕ್ಕೆ ಅಥವಾ ನಾಮಸ್ಮರಣೆಯನ್ನು ಮಾಡಲಿಕ್ಕೆ ದೇಶ ಕಾಲ ಅವಸ್ಥೆ ಯಾವ ನಿಯಮಗಳು ಕೂಡ ಬೇಕಾಗಿಲ್ಲ ಮನಸಿಗೆ ಧ್ಯಾನ ಮಾಡುವಂಥ ಸಾಮರ್ಥ್ಯ ಬಂದರೆ ಅಂಥ ನಿಶ್ಚಂಚಲವಾಗಿರ್ತಕ್ಕಂಥ ಮನಸ್ಸು ಬಂದರೆ ಸಾಕು ಆಗ ಭಗವಂತ ಧ್ಯಾನಕ್ಕೆ ಒಲಿದು ತಾನು ಅನುಗ್ರಹವನ್ನು ಭಗವಂತ ಒಲಿದು ಅನುಗ್ರಹ ಮಾಡುವಷ್ಟು ಸುಲಭವಾಗಿ ಮತ್ತು ಯಾವ ದೇವತೆಗಳು ಕೂಡ ಅನುಗ್ರಹವನ್ನು ಮಾಡೋಲ್ಲ ಅಂತ ಈ ರೀತಿಯಾಗಿ ಭಾಗವತದಲ್ಲಿ ಪ್ರಹ್ಲಾದರಾಜರು ಹೇಳ್ತಾರೆ ಆದ್ದರಿಂದನೂ ಕೂಡ ಭಗವಂತ ಅಪ್ರತಿಮ ಅಲ್ಲ ಈ ರೀತಿಯಾಗಿ ಪರಮಾತ್ಮನಿಗೆ ಸಮರೂ ಇಲ್ಲ ಸಮರೇ ಇಲ್ಲ ಅಂತಾದಮೇಲೆ ಅಧಿಕರು ಇರುವಂತಹ ಪ್ರಶ್ನೆನೇ ಇಲ್ಲ ಅಂತ ಈ ಪದ್ಯದಲ್ಲಿ ಭಗವಂತನ ಅದ್ಭುತವಾಗಿರ್ತಕ್ಕಂಥ ವ್ಯಕ್ತಿತ್ವದ ಚಿಂತನೆಯನ್ನು ಕೊಡ್ತಾರೆ ದಾಸರು ಶ್ರೀಕೃಷ್ಣ ಅರ್ಪಣ ವಸ್ತು